ಮುಳಬಾಗಿಲಿನ ರಚಕಾಗೋಷ್ಠಿ ಮುಳಬಾಗಿಲಿನ ರಚಕರಲ್ಲಿ ಮುನಿಸ್ವಾಮಿ ಆಚಾರ್ಯರು ಅಗ್ರಪಂತಿಯಲ್ಲಿ ಅಗ್ರಪಂಕ್ತಿಯಲ್ಲಿರತಕ್ಕವರು ಅವರನ್ನು ಕರೆಯುತ್ತಿದ್ದದ್ದು ಘಟ್ಟನಗಾರಿ ಮುನಿಸ್ವಾಮಿ ಎಂದು ಅವರು ಸ್ವರ್ಣಕಾರರು ಅವರ ಪೂರ್ವಿಕರಲ್ಲಿ ಘಟ್ಟಣ್ಣ ಎಂಬುವರ ಎಂಬುವರು ವ್ಯಕ್ತಿಗರಾಗಿ ಪ್ರಸಿದ್ಧರಾಗಿದ್ದಿರಬೇಕು ಮುನಿಸ್ವಾಮಯ್ಯನವರು ಸಂಗೀತ ಸಾಹಿತ್ಯ ಪ್ರಿಯರು ಸಹಾಸ್ಯಶೀಲರು ಮತ್ತು ಉದಾರಿಗಳು ಚಿನ್ನ ಕೆಲಸದಲ್ಲಿ ಅವರು ಸಮರ್ಥ ಎಂದು ಹೇಳಿಕೆ ಇತ್ತು ಆದರೆ ಅವರು ಕೆಲಸ ಮಾಡಿದ್ದನ್ನು ನಾನು ಕಾಣೆ ಅವರ ಮುಂದೆ ಒಂದು ಕಟ್ಟಡಿ ಇರುತ್ತಿದ್ದುದು ನಿಜ ಆದರೆ ಅವರ ಕಾಲವೆಲ್ಲ ಸಭಾ ಪ್ರಸಂಗದಲ್ಲಿ ಕಳೆದು ಹೋಗುತ್ತಿತ್ತು ಕೆಲಸ ಮಾಡುತ್ತಿದ್ದವರು ಅವರು ಸಾಕಿಕೊಂಡಿದ್ದ ಇಬ್ಬರು ಸೋದರಳಿ ಎಂದರು ಮುನಿಸ್ವಾಮಯ್ಯನವರು ಅವರಿಗೆ ಹೀಗೆ ಮಾಡು ಎಂದು ತಿಳುವಳಿಕೆ ಕೊಡುತ್ತಾ ಮೇಲ್ವಿಚಾರಣೆ ಮಾಡುತ್ತಿದ್ದರು ಜನಕ್ಕೆ ತುಂಬಾ ನಂಬಿಕೆ ಮುನಿಸ್ವಾಮಯ್ಯನವರ ಅಂಗಡಿಯೇ ಊರಿನ ರಸಿಕ ಸಭೆ ಅದು ಪ್ರತಿದಿನವೂ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಉಪಕ್ರಮವಾಗಿ ಹನ್ನೊಂದು ಹನ್ನೊಂದುವರೆವರೆಗೆ ನಡೆಯುತ್ತಿತ್ತು ಮಧ್ಯಾಹ್ನ ಎರಡು ಎರಡೂವರೆ ಯಿಂದ ಕತ್ತಲಾಗುವವರೆಗೆ ಅದರಲ್ಲಿ ವೈದಿಕರು ವಿದ್ವಾಂಸರು ಉಪಾಧ್ಯಾಯರು ಸಂಗೀತಗಾರರು ಬೇರೋಜುಗಾರರು ಪುಷ್ಪಾಶ್ ಜನರು ಎಲ್ಲಾ ಇರುತ್ತಿದ್ದರು ಊರಿನಲ್ಲಿ ಹಿಂದಿನ ದಿವಾಸ ನಡೆದಿದ್ದ ಸಂಗೀತ ಕಚೇರಿ ಹರಿಕತೆ ದೇವಸ್ಥಾನದ ಉತ್ಸವ ಅಗ್ರಹಾರದಲ್ಲಿ ನಡೆದ ಜಗಳ ಯಾವುದೋ ಬೀದಿಯಲ್ಲಾದ ಮಾರಾಮಾರಿ ಕೆಲವು ಸಂಸಾರಗಳ ರಾಜಕೀಯ ಇನ್ನು ಕೆಲವುಗಳ ಮಧುರ ಪ್ರಸಂಗಗಳು ಆಮೇಲೆ ತತ್ವ ವಿಚಾರ ಮತ ವಿಮರ್ಶೆ ಇವೆಲ್ಲಾ ಅಲ್ಲಿ ಚರ್ಚೆಗೆ ಬರುತ್ತಿದ್ದವು ಮುನಿಸ್ವಾಮಯ್ಯನವರು ಸ್ವತಃ ಹೆಚ್ಚು ಮಾತಿನವರಲ್ಲ ಯಾರಾದರೂ ಮಾತನಾಡಿ ಮುಗಿದ ಮೇಲೆ ಒಂದು ಮಾತಿನಲ್ಲಿ ಅಥವಾ ಎರಡು ಮಾತಿನಲ್ಲಿ ಟೀಕೆ ಹೇಳುತ್ತಿದ್ದರು ಎಲ್ಲರೂ ನಗುತ್ತಿದ್ದರು ಒಂದು ಸಾರಿ ಒಬ್ಬ ಕ್ರಿಶ್ಚಿಯನ್ ಪಾದರಿಯೊಡನೆ ಅಹ್ ಕ್ರಿಸ್ತ ಮತ್ತು ಕೃಷ್ಣರ ಜೀವನ ಚರಿತ್ರೆಗಳನ್ನು ಕುರಿತು ವಾಗ್ವಾದ ನಡೆದಿತ್ತು ಅದು ಶುದ್ಧ ವಿತ್ತಂಡವಾದ ಅದನ್ನು ಆಗಾಗ ಹೇಳಿಕೊಂಡು ನಗುತ್ತಿದ್ದರು ಈ ಮಾತುಕತೆಗಳು ಸಾಮಾನ್ಯವಾಗಿ ತೆಲುಗು ಭಾಷೆಯಲ್ಲಿ ನಡೆಯುತ್ತಿದ್ದವು ಮುನಿಸ್ವಾಮಯ್ಯನವರು ಒಳ್ಳೆಯ ಜ್ಞಾನಸ್ಥರು ಅವರಿಗೆ ಮೃದಂಗ ವಾದನದಲ್ಲಿ ಹೆಸರು ಬಂದಿತ್ತು ಆದರೆ ಅವರು ಕಯಾಲಿ ಇದ್ದದ್ದು ತಬಲವಾದದ ಮೇಲೆ ಅವರು ಔತ್ತರೆಯರಂತೆ ಸೊಟ್ಟು ಸೊಟ್ಟು ರುಮಾಲು ಸುತ್ತಿ ತಬಲಾ ನುಡಿಸುತ್ತಿದ್ದರು ಪಕ್ಕದಲ್ಲಿ ಶಿಷ್ಯ ನಟುವ ಸೀತಾರಾಮಯ್ಯನವರು ಇರುತ್ತಿದ್ದರು ಮುನಿಸ್ವಾಯಂ ಮುನಿಸ್ವಾಮಯ್ಯನವರು ಸನ್ನೆ ಮಾಡಿದ ಕೂಡಲೇ ನಟುವ ಸೀತಾರಾಮಯ್ಯನವರು ತಾ ತಾ ಕಿಟ ಕಿಟ ತೀಟ ಕಿಟ ಕಿಟ ತದಗಿಣ ತೋಂ ತಡಂಗು ತೋಂ ಹೀಗೆ ಶಲ್ಲುಕಟ್ಟುಗಳನ್ನು ಹೇಳುತ್ತಿದ್ದರು ಅವರೆಲ್ಲಿಯಾದರೂ ತಪ್ಪಿದರೆ ಮುನಿಸ್ವಾಮಯ್ಯನವರ ಬಲಗೈ ಸೀತಾರಾಮಯ್ಯನವರ ಬೆನ್ನಿನ ಮೇಲೆ ಪ್ರಯೋಗವಾಗುತ್ತಿತ್ತು ಮುನಿಸ್ವಾಮಯ್ಯನವರು ಭಗವದ್ ಭಕ್ತರು ಸೋಮೇಶ್ವರನ ಗುಡಿಗೆ ಅವರು ಪ್ರತಿ ಸೋಮವಾರವೂ ಹೋಗುತ್ತಿದ್ದಲ್ಲದೆ ಆಗಾಗ ಅಭಿಷೇಕ ದೀಪಾರಾಧನೆಗಳನ್ನು ಮಾಡಿಸುತ್ತಿದ್ದರು ಆ ಭಕ್ತಿಯಿಂದ ಹುಟ್ಟಿದ ಗೀತೆ ಇದು ರಾಗ ಶಂಕರಾಭರಣ ಎಂದು ನನ ಜ್ಞಾಪಕ ಭಂ ಭಂ ಶಂಭೋ ಮಹದೇವ ಶಂಭೋಂ ಶಂಭೋ ಮಹಾದೇವ ಹೇ ಶಾಂಭವಿ ಮನೋಹರ ಸುಶಾಂಭವ ಪ್ರಿಯ ಬೋಂ ಬೌಂ ಶಂಭೋಂ ಮಹಾದೇವ ಈ ಹಾಡಿನಲ್ಲಿ ಬಂ ಎಂದರೆ ಏನೆಂದು ನಾನು ಕೇಳಿದೆ ಮುನಿಸ್ವಾಮಯ್ಯನವರು ಮಂಕೆ ಅದು ಶಂಕದಿಂದ ಹೊರಡುವ ಶಬ್ದವಲ್ಲವೇ ಶಿವಪೂಜೆಯ ಕಾಲದಲ್ಲಿ ಭೃಂಗಿ ಮೊದಲಾದ ಗಣಾಧಿಪತಿಗಳು ಶಂಕ ಊದುತ್ತಾರೆ ಅದರನಾದ ಪ್ರಣವ ಸಮಾನವಾದದ್ದು ಪ್ರಣವಾದರೋ ಮಹೇಶ್ವರನ ಹೆಸರು ಅದೇ ಓಂಕಾರ ಅದನ್ನು ಜ್ಞಾಪಕಕ್ಕೆ ತರುವುದಕ್ಕೋಸ್ಕರ ಬಂ ಬಂ ಶಂಭೋ ಮಹಾದೇವ ಹಾಡಿನ ಒಂದು ಪದದಲ್ಲಿ ಎರಡು ಭಾಗಗಳು ಸೇರಿಕೊಂಡಿರುತ್ತವೆ ಅಕ್ಷರಭಾವ ಅರ್ಥಭಾವ ಈ ಎರಡರಲ್ಲಿ ಸಂಗೀತಗಾರನಿಗೆ ಮೊದಲು ಬೇಕಾದದ್ದು ಅಕ್ಷರಭಾವ ಅಥವಾ ವರ್ಣಗುಣ ಅಕ್ಷರದ ನಾದವು ಸಂಗೀತಕ್ಕೆ ಹೊಂದಿಕೊಳ್ಳುವುದಾಗಬೇಕು ಶಬ್ದಾರ್ಥ ಕೊಂಚ ಸಾಮಾನ್ಯವಾದರೂ ಅವನಿಗೆ ಪರವೇ ಇಲ್ಲ ಬಂಬಂ ಶಂಬೋ ಜಂಬಾರಿ ಲಂಬೋದರ ಅಂಬಿಕೇಶ ಲಂಬಕೇಶಿ ಬಿಂಬಾದರ ಈ ರೀತಿ ಪ್ರಾಸದಿಂದಲೋ ಅಥವಾ ಪದ ಕಿವಿಗೆ ಸೊಗಸು ತೋರಬೇಕು ಕಿವಿಯ ಮೆಚ್ಚಿಗೆ ಮೊದಲು ಮನಸ್ಸಿನ ಮೆಚ್ಚಿಗೆ ಎರಡನೆಯದು ಮುನಿಸ್ವಾಮಯ್ಯನವರ ಇನ್ನೊಂದು ಕೃತಿ ಇದು ದೇವ ಬ್ರೋವರ ಭವಾನಿವಲ್ಲಭ ನಾವಾರು ಲೇರು ನೀನು ವಿನ ಶಿವ ನಮ್ಮ ಶಿವ ಹೀಗೆ ಅನೇಕ ತೀರ್ಥಗಳನ್ನು ರಚಿಸಿದ್ದರು ಮುನಿಸ್ವಾಮಯ್ಯನವರು ಎಲ್ಲರಿಗೂ ಸ್ನೇಹಿತರಾಗಿ ಸರಸಿಗಳಾಗಿ ನಗು ನಗುತ್ತ ಕಡೆದರು ರಂಗಸ್ವಾಮಿ ದಾಸರು ಇವರು ಜ್ಯೋತಿ ನಗರದ ಜಾತಿಯವರು ಅವರ ಮನೆತನ ನಮ್ಮ ಊರಿನಲ್ಲಿ ತುಂಬಾ ಗಣ್ಯವಾದದ್ದು ಅವರು ಐದಾರು ಜನ ಅಣ್ಣ ತಮ್ಮಂದಿರೆಂದು ನನ್ನ ಜ್ಞಾಪಕ ಅವರಲ್ಲಿ ಹಿರಿಯರು ವೆಂಕಟರಾಯಪ್ಪ ಶೆಟ್ಟರು ಊರಲ್ಲಿ ಅವರಿಗೆ ತುಂಬಾ ಗೌರವ ಅವರ ತಮ್ಮಂದಿರು ಒಬ್ಬಾತ ಅಣ್ಣಯ್ಯ ಒಬ್ಬಾತ ಜಯ್ಯಣ್ಣ ಇನ್ನೊಬ್ಬಾತ ರಂಗಸ್ವಾಮಪ್ಪ ಗಂಗಸ್ವಾಮಪ್ಪನವರು ತುಳಸಿ ರಾಮದಾಸರ ಶಿಷ್ಯರಾದರು ತುಳಸಿ ರಾಮದಾಸರೆಂಬುವರು ಆ ಕಾಲದಲ್ಲಿ ಬಹು ಪ್ರಸಿದ್ಧರಾದವರು ಅವರ ಭಜನೆಗೂ ಹರಿಕತೆಗೂ ಜನ ಸಾವಿರಗಟ್ಟಲೆ ಬಂದು ಸೇರುತ್ತಿದ್ದರು ಬೆಂಗಳೂರು ತುಳಸಿ ತೋಟದಲ್ಲಿರುವ ಶ್ರೀರಾಮದೇವರ ದೇವಾಲಯದ ಕಟ್ಟಡಕ್ಕೆ ಮೂಲ ಪ್ರೇರಕರಾದವರಲ್ಲಿ ತುಳಸಿ ರಾಮದಾಸರು ಒಬ್ಬರೆಂದು ನಾನು ಕೇಳಿದ್ದೇನೆ ಬೆಂಗಳೂರು ಕಂಟೋನ್ಮೆಂಟ್ನಲ್ಲಿ ತುಳಸಿ ರಾಮದಾಸರ ಹೆಸರಿನಲ್ಲಿ ಒಂದು ದೇವಾಲಯವೂ ಒಂದು ಭಜನೆ ಮಂದಿರವೂ ಒಂದು ವಿಶಾಲವಾದ ಕಲ್ಯಾಣ ಮಂದಿರವೂ ಇವೆ ಈ ಕಲ್ಯಾಣ ಮಂದಿರ ಜನೋಪಯೋಗದಲ್ಲಿದೆ ತುಳಸಿರಾಮದಾಸರನ್ನು ನನ್ನ ಬಾಲ್ಯದಲ್ಲಿ ನಾನು ಕಂಡಿದ್ದೆ ಅವರು ಆಗಾಗ ನಮ್ಮ ಊರಿಗೆ ಬರುತ್ತಿದ್ದರು ಅವರನ್ನು ಕಾಣಲು ಅವರ ಬಿಡಾರಕ್ಕೆ ಹೋದಾಗ ನನ್ನನ್ನು ನನ್ನ ತಂದೆ ಕರೆದುಕೊಂಡು ಹೋಗುತ್ತಿದ್ದರು ಆಗದಾಸರು ನನಗೆ ಒಂದು ದೊನ್ನೆಯಲ್ಲಿ ಕೊಬ್ಬರಿ ಸಕ್ಕರೆಯನ್ನು ಬಾಳೆಹ ಹಣ್ಣುಗಳನ್ನು ಕೊಡುತ್ತಿದ್ದರು ನಾನು ಮುಕ್ಕುತ್ತಿದ್ದುದು ಜ್ಞಾಪಕದಲ್ಲಿದೆ ತಿಂಡಿಕೇಶೂರಂ ಎಂದಷ್ಟೇ ನನ್ನನ್ನು ಕುರಿತ ನಮ್ಮ ಸೋದರತೆಯ ವರ್ಣನೆ ಹರಿಕತೆ ಕೇಳಲು ಕುಳಿತಾಗ ನಿದ್ರೆ ಬಂದು ಬಿಡುತ್ತಿತ್ತು ಆದರೆ ಜನ ಸಾವಿರಾರು ಮಂದಿ ಇದ್ದದ್ದನ್ನು ಮರೆಯಲಾರೆ ಹರಿಕತೆ ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೂ ನಡೆಯುತ್ತಿತ್ತಂತೆ ಊರಿನ ಪಿಟೀರು ವಿದ್ವಾಂಸರಿಗೂ ಮೃದುಂಗ ವಿದ್ವಾಂಸರಿಗೂ ಅದು ವಿದ್ವತ್ ಪ್ರದರ್ಶನದ ಅವಕಾಶ ರಂಗಸ್ವಾಮಪ್ಪನವರು ತುಳಸಿರಾಮದಾಸರ ಪ್ರಭಾವದಿಂದ ದಾಸರಾದರೆಂದು ತೋರುತ್ತದೆ ಅವರು ಉಪಪತ್ತಿ ಇದ್ದವರು ಬಡತನದ ಕಾರಣದಿಂದ ವಿರಕ್ತರಾದವರಲ್ಲ ಸ್ಪುರದ್ರೂಪಿಗಳು ಆಗಿದರು. ಅವರ ಭಕ್ತಿ ಅಂತರಂಗ ಜನಿತವಾದದ್ದೆಂದು ನಾನು ನಂಬಿಕೊಂಡಿದ್ದೇನೆ ಅವರು ತಿರುಪತಿಗೆ ಯಾತ್ರೆ ಹೋಗಿ ಬಂದು ಒಂದು ಸಣ್ಣ ಕೀರ್ತನೆಗಳ ಪುಸ್ತಕವನ್ನು ಪ್ರಕಟಪಡಿಸಿದರು ಅದರಲ್ಲಿ ಮೊದಲನೆಯದು ಗುರು ಮಹಾರಾಜ್ ಗುರು ತುಳಸಿ ರಾಮದಾಸ ಸದ್ಗುರು ಮದ್ಗುರು ಇದನ್ನು ದೇಹ ಸೊಗಸಾಗಿ ಹಾಡುತ್ತಿದ್ದರು ಇನ್ನೊಂದು ಆನಂದ ನಿಲಯ ನೀನೆಂದು ಕಂದು ನೋ ಸಾನಂದ ಮರ್ಮಮದೇನೊ ದೇಮೊ ಹೀಗೆ ಪ್ರಾರಂಭವಾದ ಭಕ್ತಿ ಬರುಬರುತ್ತಾ ಹರಿಕತೆಯಾಗಿ ತಿರುಗಿ ಕಡೆಕಡೆಗೆ ರಂಗಸ್ವಾಮಪ್ಪನವರು ದಾಸರಾಗಿಯೇ ಇದ್ದರೆಂದು ನಾನು ಕೇಳಿದ್ದೇನೆ